ಓ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿಶಾಸ್ತ್ರಿ ದಂಬೆ ಪುಣಚ್ಚ ಭಗವಾನ್ ವೇದವ್ಯಾಸ ಮಹರ್ಷಿ ವಿರಚಿತ ಶಿವಮಹಾಪುರಾಣದಲ್ಲಿ ಮೊದಲನೆಯ ವಿದ್ಯೇಶ್ವರ ಸಮಿತಿಯಲ್ಲಿ ಸಾಧ್ಯ ಸಾಧನ ಖಂಡ ಎರಡನೆಯ ರುದ್ರ ಸಮಿತಿಯಲ್ಲಿ ಸೃಷ್ಟಿಖಂಡ ಇವಿಷ್ಟು ನೋಡಿ ಈಗ ಸತೀಖಂಡದಲ್ಲಿ ಅಂದರೆ ಸೃಷ್ಟಿಖಂಡದ ನಂತರ ಎರಡನೇದಾದ ಸತಿಖಂಡ ಎರಡನೇ ರುದ್ರ ಸಂಹಿತೆಯಲ್ಲಿ ಎರಡನೇದಾದ ಸತೀಖಂಡ ಅದರಲ್ಲಿ ಹನ್ನೆರಡನೇ ಅಧ್ಯಾಯವನ್ನು ನೋಡೋಣ ಶ್ರೀ ಓಂ ನಮಃ ಶಿವಯ ಅಥಶ್ರೀ ಶಿವಮಹಾಪುರಾಣೇ ರುದ್ರ ಸಂಹಿತಾಂ ಸತೀಖಂಡೇ ್ವಾದಶೋಧ್ಯಾ ನಾರದ ಉಚ ಬ್ರಹ್ಮನ್ ಶಂಭುವರ ಪ್ರಾಜ್ಞ ಸಮ್ಯಗುಕ್ತಯಾನಘ शिवाशिवचर च पावि जन्म में हितनीम वद दक्ष तप्वा दृढ़व्रत किर प्रापेव्यायास्त कथम सा दक्षा नारद मुनि हेल्ता ब्रह्मनलि <coughs> ब्रह्म शंभुवरा प्राज्ञा महाप्राज शिवभक्तिर्ल्ठनु आदत ओ ब्रह्मणे याल अनघ अ ಅನಘನೆ ಅಂದರೆ ಅಘರಹಿತನೇ ಪಾಪರಹಿತನ ಅಂತ ಪುಣ್ಯವಂತನೇ ತ್ವಯಾ ಸಮ್ಯಗುಪ್ತ ಶಿವ ಶಿವಚರಿತ್ರಂಚ ನೀನು ನಿನ್ನಿಂದ ತ್ವಯ ಸಮ್ಯಗುಪ್ತ ಬಹಳ ಚೆನ್ನಾಗಿ ಶಿವ ಮತ್ತು ಶಿವೇರ ಚಂಡಿಕೆಯರ ಚರಿತ್ರೆ ಬಹಳ ಚೆನ್ನಾಗಿ ಹೇಳಲ್ಪಟ್ಟಿತು ಚ ಪಾವಿತ್ತಮ್ ಜನ್ಮ ಮೇ ಹಿತ ಬಹಳ ಇದು ಹಿತಕರವಾದ ಶುಭವನ್ನು ಉಂಟು ಮಾಡತಕ್ಕಂತಹ ಈ ಚರಿತ್ರೆ ಇದರಿಂದ ಮೇ ಮಮ್ಮ ಜನ್ಮ ಪಾವಿತಂ ಪವಿತ್ರವಾಯಿತು ಇದು ಏನನ್ನು ದಕ್ಷಸ್ತು ತಪಃಃಕೃತ್ವ ದೃಢವ್ರತಃ ದಕ್ಷ ತಪಸಃ ಕೃತ್ವ ದಕ್ಷನು ದಕ್ಷನಾದರೂ ದೃಢವ್ರತನಾದಂಥ ದೃಢವಾದ ನಿಯಮದಿಂದ ಉಳ್ಳವನಾಗಿ ದೇವಿಯನ್ನು ಕುರಿತು ದ್ಯಾ ತಪ ಕೃತ್ವ ದೇವಿಯ ತಪಸ್ಸನ್ನು ಮಾಡಿ ದೇವಿಯ ಕುರಿತು ತಪಸ್ಸು ಮಾಡಿ ಕಿಂವರಾಪ ಯಾವ ವರಂ ಪಡೆದ ಕಥಂ ಸಹ ದಕ್ಷಜಾ ಅಬೋದು ಹೇಗೆ ಆ ದೇವಿಯು ದಕ್ಷಬ್ರಹ್ಮನ ಪುತ್ರಿಯಾಗಿ ಎನಿಸ್ತಾಳೆ ಎಂಬುದನ್ನು ಈಗ ನೀನು ಹೇಳು ಕೇಳ್ತಾನೆ ನಾರದ ಆಗ ಬ್ರಹ್ಮ ಉತ್ತರಿಸ್ತಾನೆ ಬ್ರಹ್ಮೋವಾಚ ಶೃಣ್ಣು ನಾರದ ಧನ್ಯಸ್ಥ ಮುನಿಭಿರ್ಭಕ್ತಿಖಿಲೈ ಯಥಾಪೇತಪೋ ದಕ್ಷೋವರಂ ಪ್ರಾಪಚ ಸುಬ್ರತ ಮದಾಪ್ತಸುಧೀರ್ ದಕ್ಷ ಸಹಾಧಿ ಅಗಾಧ್ಯ ಅಗಾಧ್ಯಷ್ಟುಂಚ ತಾಂದೇವೀಂ ತತ್ಕಮೋ ಜಗದಿ ಬ್ರಹ್ಮ ಹೇಳ್ತಾನೆ ಎಲೆ ನಾರದೇನೆ ಶಿವಕಥೆಯು ಕೇಳುವ ನೀನು ಧನ್ಯ ಶೃಣು ಕೇಳು ನಾರದ ನಾರದನೆ ಧನ್ಯಹ ತ್ವನ್ಯನು ಮುನಿಭಕ್ತಿ ಅಖಿಲೈ ಎಲ್ಲ ಮುನಿಗಳಿಗಿಂತಲೂ ನೀನು ಭಕ್ತಿಯಲ್ಲಿ ಎಲ್ ಶ್ರೇಷ್ಠನಾಗಿದ್ದೀಯ ಧನ್ಯನಾಗಿದ್ದೀಯ ಯಥಾ ತೇಪೇ ತಪೋ ದಕ್ಷೋ ವರಂ ಪ್ರಾಪ ಚ ಸುವ್ರತಃ ವ್ರತನಿಷ್ಠನಾದಂತಹ ದಕ್ಷನು ತಪಸ್ಸು ಮಾಡಿದ್ದನ್ನು ವರವನ್ನು ಪಡೆದದ್ದನ್ನು ಅದರ ವಿಚಾರ ಹೇಗೆ ಅಂತೇಳಿ ಹೇಳುವುದನ್ನು ನಿನಗೆ ಹೇಳ್ತೇನೆ ಈಗ ಭಕ್ತಿಯಿಂದ ಕೇಳು ಮದಾಜ್ಞಪ್ತ ಸುಧೀರ್ ದಕ್ಷ ಸಮಾಧಾಯ ಮಹಾಧೀಪ ನನ್ನ ಆಜ್ಞೆಯಂತೆ ಆ ಬಳಿಕ ದಕ್ಷಬ್ರಹ್ಮನು ನನ್ನ ಅಣಯಂತಿ ದೇವಿಯನ್ನು ತನ್ನ ಮಗಳಾಗಿ ಪಡೆಯುವ ಉದ್ದೇಶದಿಂದ ಜಗದಂಬಿಕಾಂ ತಾಂ ದೇವೀ ಅವಳನ್ನು ಕುರಿತು ಜಗದಂಬಿಕೆಯಾದ ದೇವಿಯನ್ನು ಕುರಿತು ತಪಸ್ಸಿನಿಂದ ಆರಾಧಿಸಲು ಪ್ರಾರಂಭಿಸಿದ ಅಗಾತ್ ಯಷ್ಟುಂ ಯಜನ ಮಾಡಲು ತಪಸ್ ಮಾಡಲಿಕ್ಕೆ ಆರಂಭಿಸಿದ ಕ್ಷೀರೋದೋತ್ತರತೀರಸ್ಥ ಕ್ಷೀರೋದೋತ್ತರತೀರ ಹೃದಯಸ್ಥಿ ತಪಸ್ತಪ್ತು ಸಮೇಭೆ ದ್ರಷ್ಟು ಪ್ರತ್ಯಕ್ಷ ಕ್ಷೀರೋದ ಉತ್ತರತೀರಸ್ಥಃ ಕ್ಷೀರಸಮುದ್ರದ ದಡದಲ್ಲಿ ಯಾವ ದಡದಲ್ಲಿ ಉತ್ತರ ದಡದಲ್ಲಿ ಉತ್ತರ ದಿಕ್ಕಿನ ದದಲ್ಲಿ ಇದ್ದುಕೊಂಡು ತಾಂ ಹೃದಯಸ್ಥಿತಾಂಕ ಆ ದೇವಿಯನ್ನು ಅಂಬಿಕಾ ಅಂಬಿಕೆಯನ್ನು ತನ್ನ ಹೃದಯದಲ್ಲಿ ಮನಸ್ಸಿನಲ್ಲಿ ಧ್ಯಾನಿಸುತ್ತಾ ತಪಸ್ತಪ್ತು ಸಮೇಭೆ ದ್ರಷ್ಟು ಪ್ರತ್ಯಕ್ಷತಃ ಅಂಬಿಕಾ ಪ್ರತ್ಯಕ್ಷವಾಗಿ ದರ್ಶನ ಮಾಡಲು ಅಪೇಕ್ಷೆಯಿಂದ ತಪಸ್ಸನ್ನು ಆಚರಿಸಲಿಕ್ಕೆ ಆರಂಭಿಸಿದ ದಿವ್ಯವರ್ಷೇಣ ದಕ್ಷಸ್ತು ಸಹಸ್ರಾಣಂತ್ರ ಸಮ ತಪಶ್ಚಾರ ನಿಯತಃ ಸಂಯತಾತ್ಮ ದೃಢವ್ರತಃ ದೇವಮಾನದಿಂದ ಮೂರು ಸಾವಿರ ವರ್ಷಗಳವರೆಗೆ ದಿವ್ಯ ಸಹಸ್ರ ವರ್ಷ ಮಾನವರ ಸಾವಿರ ವರ್ಷ ಅಲ್ಲ ದೇವಮಾನದ ಸಾವಿರ ವರ್ಷ ಅಂದರೆ ಮಾನವರ ಒಂದು ವರ್ಷ ಅಂತೇಳಿದರೆ ದೇವಮಾನದಲ್ಲಿ ಒಂದು ದಿನ ಆಗುವುದು ಅಷ್ಟೆ ಒಂದು ದಕ್ಷಿಣಾಯಣ ಒಂದು ಉತ್ತರಾಯಣ ಸೇರಿ ಒಂದು ಹಗಲೊಂದು ರಾತ್ರಿ ಒಂದು ದಕ್ಷಿಣಾಯಣ ಅಂದರೆ ಒಂದು ರಾತ್ರಿ ಉತ್ತರಾಯಣ ಅಂದರೆ ಒಂದು ಆಗಲು ದೇವತೆಗಳಿಗೆ ಆರಾರು ತಿಂಗಳು ಮನುಷ್ಯರದ್ದು ಹಾಗಾಗಿ ಮನುಷ್ಯರು ಒಂದು ವರ್ಷ ಅಂತೇಳಿದರೆ ದೇವತೆಗಳಿಗೆ ಒಂದು ದಿನ ಆಗ್ತದೆ ಆ ದೇವಮಾನದಲ್ಲಿ ಮುನ್ನೂರ ವರ್ಷ ಮನುಷ್ಯರಿಗೆ ಆಗುವಾಗ ದೇವತೆಗಳಿಗೆ ಒಂದು ವರ್ಷ ಆಗ್ತದೆ ಅಷ್ಟೇ ಯಾಕಂದರೆ ಮನುಷ್ಯರು ಒಂದು ವರ್ಷ ಆಗುವ ದೇವತೆಗಳಿಗೆ ಒಂದೇ ದಿನ ಆಗೋದು ಅಂತ ಮುನ್ನೂರ ದಿನ ಆಗಬೇಕಿದ್ದರೆ ನಮ್ಮ ಮುನ್ನೂರ ವರ್ಷ ಬೇಕಾಗ್ತದೆ ಅಂತಾ ಒಂದು ವರ್ಷ ಆ ರೀತಿ ಮೂರು ಸಾವಿರ ವರ್ಷಗಳವರೆಗೆ ದೈವಿ ವರ್ಷ ಅಷ್ಟು ವರ್ಷಗಳವರೆಗೆ ದೃಢವಾದ ನಿಯಮದಿಂದೂ ಜಿತೇಂದ್ರಿಯಾಗಿ ತಪಸ್ಸನ್ನು ಆಚರಿಸಿದ ದಿವ್ಯವರ್ಷೇಣ ದಕ್ಷಸ್ತು ಸಹಸ್ರಾಣಂ ತ್ರಯ ಸಮಾಹ ತಪಶ್ಚಟಾರ ನಿಯತ ತಪಸ್ಸನ್ನು ಆಚರಿಸಿದ ನಿಯತನಾಗಿ ಅಂದರೆ ಜಿತೇಂದ್ರಿಯನಾಗಿ ಸಂಯತಾತ್ಮ ದೃಢವ್ರತಃ ದೃಢ ನಿಯಮದಿಂದ ಇದ್ದು ಸಪ ತಪಸ್ಸನ್ನು ಮಾಡಿದ ಮೂರು ಸಾವಿರ ದಿವ್ಯ ಸಹಸ್ರ ವರ್ಷಗಳವರೆಗೆ ಮಾರುತಾಶಿ ನಿರಾಹಾರೋ ಜಲಹಾರಿ ಚ ಪರ್ಣಭುಕು ಏವನ್ ನಿನಾತಂಕಾಲ ಚಿಂತೆಯ ಸ್ಥಾಂ ಜಗನ್ಮಯೀ ಕೆಲವು ಕಾಲ ಗಾಳಿಯನ್ನೇ ಆಹಾರವಾಗಿ ಸೇವಿಸುತ್ತಲೋ ಮಾರುತಾಶಿ ಆಶಿ ಅಂದರೆ ಅಶನ ಅಂದರೆ ಉಣ್ಣು ಅಂತ ಮಾರುತ ಗಾಳಿ ಗಾಳಿಯನ್ನೇ ಉಂಡು ವಾಯುವನ್ನೇ ಆಹಾರವಾಗಿ ಸ್ವೀಕರಿಸುತ್ತಾ ಕೆಲವು ನಿರಾಹಾರೋ ಕೆಲವು ಕಾಲ ಯಾವ ಜಲಹಾರಿ ಜಲಹಾರಿಯೆಲ್ಲ ಜಲಾಹಾರಿ ಅಂತ ಆಗ್ಬೇಕು ಜಲಾಹಾರಿ ಈಚ ಪರ್ಣಭುಗ್ಗು ಕೆಲವು ಕಾಲ ನೀರನ್ನೇ ಆಹಾರವಾಗಿ ಸ್ವೀಕರಿಸುತ್ತಾ ಪರ್ಣ ಭುಗ್ಗು ಇನ್ನೂ ಕೆಲವು ಕಾಲ ಎಲೆಗಳನ್ನೇ ಸೇವಿಸುತ್ತಾ ಅಂದರೆ ಇದೊಂದು ಹಂತಗಳು ಮೊದಲಿಗೆ ಎಲೆಗಳನ್ನು ಸೇವಿಸುತ್ತಾ ಕೆಲವು ಕಾಲ ಘನ ವಸ್ತುವುದು ಆಮೇಲೆ ದ್ರವ ಕೇವಲ ಜಲ ನೀರನ್ನು ಮಾತ್ರ ಕುಡಿದು ಅದಾದ ನಂತರ ಗಾಳಿ ಮಾತ್ರವನ್ನು ಕುಡಿದು ಆಮೇಲೆ ನಿರಾಹಾರನಾಗಿ ಕೊನೆಗೆ ಹೀಗೆ ತಪಸ್ಸಿನ ಮೇಲೆ ಬೇರೆ ಬೇರೆ ಹಂತಗಳನ್ನು ಆಚರಿಸಿ ಏನು ನಿನಾತಂ ಕಾಲಂ ಚಿಂತೆಯ ತಾಮ ಜಗನ್ಮಯೀ ಹೀಗೆ ಜಗದ್ರೂಪಾದಂತಹ ಚಂಡಿಕೆಯನ್ನು ಧ್ಯಾನಿಸುತ್ತಾ ಕಾಲವನ್ನು ಕಳೆದ ಜೈ ಚಿಂತೇಳಿ ಧಾತು ಧ್ಯಾನ ಮಾಡೋದ್ರಲ್ಲಿ ಚಿಂತೆ ಮಾಡೋ ಚಿಂತನೆ ಅವಳ ಬಗ್ಗೆ ಯಾವುದು ಇಲ್ಲಿಗ ದೇವಿಯ ಬಗ್ಗೆ ಅದೇ ತದೇಕ ಚಿತ್ತವಾಗಿ ಚಿಂತಿಸುತ್ತಾ ದುರ್ಗಾಧ್ಯ ಸಮಾಸಕ್ತಾಲ ಪೂರತಃ ದೇವೀಮ ಆರಾಧಯತಿ ಸುವ್ರತಃ ದುರ್ಗಾದೇವಿಯನ್ನು ಧ್ಯಾನ ಮಾಡುತ್ತಾ ಬಹುಕಾಲ ತಪಸ್ಸಿನಲ್ಲಿ ನಿರತನಾಗಿ ಅನೇಕ ನಿಯಮಗಳಿಂದ ದೇವಿಯನ್ನು ಆರಾಧಿಸಿದ ನಿಯಮೈರ್ಬಹುಬಿಹಿ ಅಲ್ಲಿ ಸ್ವಲ್ಪ ಮುದ್ರ ರಾಕ್ಷಸನಾವಳಿ ಇದೆ ಬದುಬಿಹಿ ಅಲ್ಲ ಬಹುಬಿಹಿ ದೇವೀ ಆರಾಧಯ ಸುವ್ರತಃ ವ್ರತನಿಷ್ಠನಾಗಿ ದೇವಿಯನ್ನ ಆರಾಧಿಸಿದ ಬಹುಕಾಲ ತಪಸ್ಸಿನ ನಿರತನಾಗಿ ಅನೇಕ ನಿಮಗಳಿಂದ ನಿಯಮೈ ಬಹುಭೀ ದೇವೀ ಆರಾಧಯತಿ ದುರ್ಗಾ ಸುರ್ಗಾದೇವಿಯನ್ನ ಧ್ಯಾನ ಮಾಡುವುದರಲ್ಲಿಯೇ ಆಸಕ್ತನಾಗಿದ್ದು ಚಿರಂ ಕಾಲಂ ಬಹುಕಾಲ ತಪೋವ್ರತಃ ತಪಸ್ಸಿನ ನಿರತನಾಗಿ ಅನೇಕ ನಿಯಮಗಳಿಂದ ದೇವಿಯನ್ನು ಆರಾಧಿಸಿದ ತೋ ಯಮಾಧಿಯುಕ್ತ ದಕ್ಷ ಮುನಿಸ ಜಗದಂಬಾಂ ಪೂಜೆಯ ಪ್ರತ್ಯಕ್ಷ ಅಭವಚ್ಛಿವ ಬಳಿಕ ಯಮಾದಿ ಯುಕ್ತಸ್ಯ ದಕ್ಷಸ್ಯ ಮುನಿ ಸತ್ತಮ ಅಯ್ಯ ಮುನಿಶ್ರೇಷ್ಠನೇ ಯಮಾದಿ ಯುಕ್ತಸ್ಯ ದಕ್ಷಸ್ಯ ಅಂದರೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಹಾರ ಧಾರಣ ಧ್ಯಾನ ಸಮಾಧಿ ಎನ್ನತಕ್ಕಂತಹ ಅಷ್ಟಾಂಗಗಳು ಯೋಗದಲ್ಲಿ ಪಾತಂಜಲ ಯೋಗ ಅಂತ ಹೇಳ್ತಾರೆ ಪತಂಜಲಿ ಮುನಿಗಳು ಕಂಡುಕೊಂಡಂಥದ್ದು ಹೀಗೆ ಧ ನಿಯಮ ಯಮ ಅಂದರೆ ಬೇರೆ ನಿಯಮ ಅಂತೇಳಿದರೆ ಬೇರೆ ಅಷ್ಟಾಂಗಗಳು ಅದರಲ್ಲಿ ಒಂದೊಂದು ಹಂತ ಯಮ ನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಧ್ಯಾನ ಸಮಾಧಿ ರೀತಿ ಅಷ್ಟಾವಂಗಾನಿ ಅಂತೇಳಿ ಬರ್ತದೆ ಯೋಗ ಸೂತ್ರದಲ್ಲಿ ಪತಂಜಲಿ ಯೋಗ ಸೂತ್ರದಲ್ಲಿ ಅದರಲ್ಲಿ ಒಂದೊಂದಕ್ಕೂ ಒಂದೊಂದು ವಿವರಣೆಯನ್ನು ಕೂಡ ಹೇಳ್ತಾರೆ ಯಮ ಅಂದರೆ ಏನು ನಿಯಮ ಏನು ಒಂದೊಂದಕ್ಕೊಂದು ನಿಯಮಗಳಿದೆ ಹೀಗೆ ಅಹಿಂಸಾ ಸತ್ಯಮಸ್ತೇಯಂ ಬ್ರಹ್ಮಚರ್ಯ ಪರಿಗ್ರಹ ಯಮ ಅಂತ ಹೇಳ್ತಾರೆ ಯಮ ಏನು ಅಹಿಂಸಾ ಸತ್ಯಂ ಅಸ್ಥೇಯ ಕದಿಯದೇ ಮಾನಸಿಕವಾಗಿ ಆಗಲಿ ದೈಹಿಕವಾಗಿ ಆಗಲಿ ಇನ್ನೊಬ್ಬರು ವಸ್ತುವನ್ನು ಬಯಸದೇ ಅಹಿಂಸಾ ಸತ್ಯಮಸ್ಥೇಯ್ ಬ್ರಹ್ಮಚರ್ಯ ಅಂದರೆ ಬ್ರಹ್ಮ ಅಂದರೆ ಭಗವಂತನಲ್ಲಿ ಸದಾಚರ್ಯ ಆಚರಣೆ ನಡವಳಿಕೆ ಆಮೇಲೆ ಬ್ರಹ್ಮಚಾರ್ಯ ಇನ್ನೊಂದು ನೈಷ್ಠಿಕ ಬ್ರಹ್ಮಚರ್ಯ ಅಂತ ಹೇಳಿದರೆ ಯಾವುದೇ ಸ್ತ್ರೀ ಸಂಘವಾಗಲಿ ಮೈಥುನವಾಗಲಿ ಮಾಡದೇ ಇರತಕ್ಕಂತಹದ್ದು ಯಾವುದೇ ರೀತಿಯಲ್ಲಿ ಬ್ರಹ್ಮಚರ್ಯ ಅಪರಿಗ್ರಹ ಅಂದರೆ ಪರಿಗ್ರಹ ಬುದ್ಧಿ ಇಲ್ಲದೆ ಸ್ವೀಕಾರ ಬುದ್ಧಿ ಇಲ್ಲದೇ ಇರ್ತಕ್ಕಂಥ ಯಾರೋ ಫ್ರೀಯಾಗಿ ಕೊಡ್ತಾರೆ ಅಂಥೇಳಿ ಅದನ್ನು ತಗೊಳ್ಳೋದಲ್ಲ ದಾನ ರೂಪವಾಗಿ ಕೊಟ್ಟದ್ದನ್ನು ಕೂಡ ಅಪರಿಗ್ರಹ ಅಂದರೆ ಹೆಚ್ಚು ಹೆಚ್ಚು ಸಂಗ್ರಹ ಮಾಡದೇ ಇರತಕ್ಕಂಥ ಒಂದು ವರ್ಷಕ್ಕೊಬ್ಬನಿಗೆ ಎಷ್ಟು ಬೇಕಾಗ್ತದೆ ಅಷ್ಟು ಮಾತ್ರ ಇಟ್ಕೊಳ್ಬೇಕಂತ ಅದಕ್ಕಿಂತ ಹೆಚ್ಚು ಇಟ್ಕೊಳ್ಬಾರ್ದು ಎನ್ನುವ ಒಂದು ನಿಯಮ ಅಪರಿಗ್ರಹ ಬ್ರಹ್ಮಚರ್ಯ ಅಪರಿಗ್ರಹ ಯಮಾಹ ಅಹಿಂಸಾ ಸತ್ಯಮಸ್ತೆ ಎಂ ಅಪರಿಗ್ರಹ ಯಮ ಇವಿಷ್ಟು ಯಮಗಳು ಅಂತೇಳಿ ಹೇಳ್ತಾರೆ ಇವಿಷ್ಟನ್ನು ಪಾಲನೆ ನಿಯಮ ಅಂತೇಳಿ ಹೇಳಿದರೆ ಅದರಲ್ಲೂ ಬೇರೆ ಬೇರೆ ಇದೆ ಶೌಚ ಸಂತೋಷ ತಪಸ್ವಾಧ್ಯಾಯ ಮುಂತಾದವಳಿ ಸದಾ ನಿರತವಾಗಿರುವಂಥದ್ದು ಅದು ನಿಯಮಗಳು ಅಂತೇಳಿ ಹೇಳ್ತಾರೆ ಅದಕ್ಕೆ ಈಶ್ವರ ಪ್ರಣಿಧಾನ ಶೌಚ ಸಂತೋಷ ಸ್ವಾಧ್ಯಾಯ ಈಶ್ವರ ನಿಯಮಾನಿ. ನಿಯಮಾನೀ ಅಂತೇಳಿ ಶೌಚ ಅಂದರೆ ಶುಚಿತ್ವ ಯಾವುದೆಲ್ಲ ಬಾಹ್ಯ ಶೌಚ ಅರ್ ಆಂತರಿಕ ಶೌಚ ಎರಡೂ ಕೂಡ ಶಾರೀರಿಕ ಶೌಚ ಇರ್ಬೋದು ಅತಿ ಹೆಚ್ಚು ಪ್ರಧಾನವಾಗಿ ಆಂತರಿಕ ಶೌಚ ಅಂದರೆ ಏನು ಚಿತ್ತಶುದ್ಧಿ ಹ್ಞೂ ಅರ್ಥ ಶೌಚ ಬೇರೆ ಬೇರೆ ಶೌಚಗಳು ಬರ್ತದ್ರೆ ಅದು ಈಗ ಹೇಳಿದ ಪರಿಗ್ರಹ ಅಂತ ಹೇಳಿದರೆ ಅದು ಅರ್ಥ ಶೌಚ ಅಂದರೆ ನ್ಯಾಯಮಾರ್ಗದಲ್ಲಿ ಸಂಪಾದನೆ ಮಾಡ್ತಕ್ಕಂಥದ್ದು ಉಂಟಾದವು ಒಟ್ಟಿನಲ್ಲಿ ಎಲ್ಲದಲ್ಲೂ ಶುಚಿಯಾಗಿರತಕ್ಕಂಥದ್ದು ಅಂದರೆ ಸ್ವಚ್ಛವಾಗಿರ್ತಕ್ಕಂಥ ನಿರ್ಮಲ ವ್ಯಕ್ತಿತ್ವ ಶೌಚ ಸಂತೋಷ ಅಂದರೆ ಸಮಾಧಾನ ಇದ್ದದರಲ್ಲಿ ಹ್ಞೂ ಸ್ವಾಧ್ಯಾಯ ಮಾಡತಕ್ಕಂಥದ್ದು ಆಮೇಲೆ ಈಶ್ವರ ಪ್ರಣಿಧಾನ ಅಂದರೆ ಭಗವಂತನಲ್ಲಿ ಶರಣಾಗತಕ್ಕಂಥದ್ದು ಸದಾ ಭಗವದರ್ಪಣ ಬುದ್ಧಿಯಿಂದ ಕರ್ತವ್ಯ ಕರ್ಮವನ್ನು ಆಚರಿಸ್ತಕ್ಕಂಥದ್ದು ಇವು ಶೌಚ ಸಂತೋಷ ಸ್ವಾಧ್ಯಾಯ ಈಶ್ವರ ಪ್ರಣಿಧಾನಿ ನಿಯಮಾನಿ ಇವುಗಳು ನಿಯಮಗಳು ಅಂತ ಹೇಳಲ್ಪಡ್ತವೆ ಆಮೇಲೆ ಯಮನಿಯಮ ಆಸನ ಆಸನ ಅಂದರೆ ವಿವಿಧ ಯೋಗಾಸನಗಳು ಅಂದರೆ ಸ್ಥಿರ ಸುಖಮ ಆಸನ ಅಂತ ಹೇಳ್ತಾರೆ ಯೋಗ ಸೂತ್ರದಲ್ಲಿ ಆಸನ ಅಂತೇಳಿ ಹೇಳಿದರೆ ಸ್ಥಿರವು ಸುಖವೂ ಆಗಿ ಇರ್ತಕ್ಕಂಥದ್ದು ಒಂದು ಸ್ಥಿತಿಯಲ್ಲಿ ಚರಿರದ ಒಂದು ಪೋಸ್ ಭಂಗಿ ಅದಕ್ಕೆ ಆಸನ ಅಂತ ಹೇಳ್ತಾರೆ ಅದು ಸ್ಥಿರವಾಗಿರಬೇಕು ಚ ಆಮೇಲೆ ಸುಖವಾಗಿರಬೇಕು ನಮಗೆ ಅದು ಹಿತವಾಗಿ ಅಂದರೆ ನೋವುಂಟು ಮಾಡಬಾರ್ದು ಅಂದರೆ ಅಷ್ಟು ಅಭ್ಯಾಸ ಆಗಿರಬೇಕು ಆ ಆಸನವನ್ನು ಮಾಡಿ ಸುಖವಾಗಿ ಹಿತವಾಗಿ ಸ್ಥಿರವಾಗಿರ್ತಕ್ಕಂಥದ್ದು ಅದೇ ಆಸನ ಅಂತೇಳಿ ಹೇಳ್ತಾರೆ ಆಮೇಲೆ ಪ್ರಾಣಾಯಾಮ ಹ್ಞೂ ಪ್ರಾಣದ ನಿಯಮನ ಆ ಅಂದರೆ ಉಸಿರನ್ನು ನಿಯಂತ್ರಿಸುವಂಥದ್ದು ಉಸಿರನ್ನು ಹತೋಟಿ ತನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳತಕ್ಕಂಥದ್ದು ಉಸಿರಿನ ವೇಗವನ್ನು ಉಸಿರಿನ ಗತಿಯನ್ನು ಅದು ಪ್ರಾಣಾಯಾಮ ಅಂತೇಳಿ ಎನಿಸ್ಕೊಳ್ತದೆ ಅದಾದ ನಂತರ ಪ್ರತ್ಯಾಹಾರ ಅಂತೇಳಿ ಬರ್ತದೆ ಅಂದರೆ ವಿಷಯಗಳಿಂದೆಲ್ಲ ಹಿಂದೆ ತರತಕ್ಕಂಥದ್ದು ನಮ್ಮ ಇಂದ್ರಿಯಗಳನ್ನು ಬೇರೆ ಬೇರೆ ಕಣ್ಣು ಒಂದು ದೃಶ್ಯಕ್ಕೆ ಪುನಃ ಮಾಡ್ತದೆ ಆವಾಗ ಅದನ್ನು ಹಿಂದೆ ಎಳೆದು ತರತಕ್ಕಂಥದ್ದು ಪುನಃ ಹಾಗೆ ಎಲ್ಲ ಇಂದ್ರಿಯಗಳನ್ನು ಕೂಡ ಆಯಾ ವಿಷಯಗಳಿಂದ ನಿವರ್ತಿಸ್ತಕ್ಕಂಥದ್ದು ಪ್ರತಿ ಈ ಕಡೆ ನಮ್ಮ ಒಳಗಡೆಗೆ ಇದು ಪ್ರತಿ ಆಹಾರ ಆಹರಣ ವಿರುದ್ಧವಾಗಿ ಇಂದ್ರಿಯದಗಳ ಸತತ ಸಹಜವಾದ ಗತಿಯನ್ನು ತಿರುಗಿಸ್ತಕ್ಕಂಥದ್ದು ಪ್ರತ್ಯಾಹಾರ ಆಮೇಲೆ ಧಾರಣ ಅಂದರೆ ಮನಸ್ಸಿನಲ್ಲೇ ಧರಿಸತಕ್ಕಂಥ ಅವುಗಳನ್ನೆಲ್ಲ ಇಂದ್ರಿಯ ಮನಸ್ಸುಗಳನ್ನೆಲ್ಲ ಬುದ್ಧಿಯಲ್ಲಿ ಒಂದೇ ಕಡೆ ಧಾರಣೆ ಮಾಡತಕ್ಕಂಥದ್ದು ಧರಿಸಿ ಇರತಕ್ಕಂಥದ್ದು ದೃಢವಾಗಿ ಆಮೇಲೆ ಧ್ಯಾನ ಅಂದರೆ ಒಂದೇ ವಿಚಾರದ ಬಗ್ಗೆ ಅಂದರೆ ಭಗವತ್ ತತ್ವದ ಬಗ್ಗೆ ಧ್ಯಾನ ಮಾಡತಕ್ಕಂಥದ್ದು ಧ್ಯಾನ ಒಂದೇ ಚಿಂತೆ ಚಿಂತನೆ ಆಮೇಲೆ ಧಾರಣ ಧ್ಯಾನ ಸಮಾಧಿ ಅಷ್ಟಾಂಗ ಸಮಾಧಿ ಅಂದರೆ ಅದರಲ್ಲಿ ಎರಡಿದೆ ಸವಿಕಲ್ಪ ಸಮಾಧಿ ನಿರ್ವಿಕಲ್ಪ ಸಮಾಧಿ ಅಂತೇಳಿ ಸವಿಕಲ್ಪ ಸಮಾಧಿ ಅಂತೇಳಿದರೆ ಈಗ ಒಂದು ಭಗವದ್ ರೂಪ ಯಾವುದೋ ಇದೆ ಅದರ ಬಗ್ಗೆ ಚಿಂತನೆ ಮಾಡಿ ಚಿಂತೆ ಮಾಡ್ತಾ ಚಿಂತನೆ ಮಾಡ್ತಾ ಹೊರಗಡೆ ಯಾವುದೇ ಒಂದು ಪರಿವೇ ಇಲ್ಲದೆ ಹಗಲಾಗಲಿ ಇರುಳಾಗಲಿ ಅನ್ನ ಆಹಾರ ಹಸಿವು ಯಾವುದರ ಒಂದು ಇದು ಇಲ್ಲದೆ ಅದರಲ್ಲೇ ನಿರತನಾಗಿರ್ತಕ್ಕಂಥದ್ದು ಹೊರಗಿಂದ ಮುಟ್ಟಿದ್ರು ಹೊಡೆದ್ರೂ ಏನು ಮಾಡಿದರೂ ಗೊತ್ತಾಗೋದಿಲ್ಲ ಮಾಡಿ ಬಂದರೂ ಏನಾದರೂ ಅಂತಹ ಪರಿಸ್ಥಿತಿ ಅದು ಸವಿಕಲ್ಪ ಸಮಾಧಿ ಒಂದು ಭಗವದ್ ರೂಪವನ್ನು ಧ್ಯಾನಿಸ್ತಾ ನಿರ್ವಿಕಲ್ಪ ಸಮಾಧಿ ಅಂತೇಳಿದರೆ ಬ್ರಹ್ಮದಲ್ಲಿ ನಿರಾಕಾರದಲ್ಲಿ ಮನಸ್ಸನ್ನು ಚಿತ್ರವನ್ನು ಇಂದ್ರಿಯಗಳನ್ನು ಎಲ್ಲವನ್ನು ಕೂಡ ಏಕಾಗ್ರಗೊಳಿಸಿ ನಿರ್ವಿಕಲ್ಪ ಸಮಾಧಿ ಅಂದರೆ ಯಾವುದೇ ವಿಕಲ್ಪಗಳಿಲ್ಲ ಯಾವುದೇ ರೂಪಗಳನ್ನು ಧ್ಯಾನಿಸದೆ ಸದೇಕಚಿತ್ರದಿಂದ ಬ್ರಹ್ಮತತ್ವವನ್ನು ಪರತತ್ವವನ್ನು ಧ್ಯಾನಿಸ್ತಕ್ಕಂಥದ್ದು ಯಾವುದೇ ಹೊರಗಿನ ಬಾಧೆಗಳನ್ನು ಅನುಭವಿಸದೆ ಗೊತ್ತಾಗದೆ ರೀತಿಯಲ್ಲಿ ಇದು ಸಮಾಧಿ ಸ್ಥಿತಿ ಯಾವುದು ನಿರ್ವಿಕಲ್ಪ ಸಮಾಧಿ ಅಂತೇಳಿ ಹೀಗೆ ಎಂಟಂಗಗಳು ಅಂತಹ ಯಮಾದಿಯುಕ್ತ ಅಂತಹ ಯಮ ನಿಯಮಾದಿ ಯಮನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಎನ್ನತಕ್ಕಂತಹ ಅಷ್ಟಾಂಗಗಳಿಂದ ಕೂಡಿ ಈ ಮುನಿಸತ್ತಮನ ಮುನಶ್ರೇಷ್ಠನ ನಾರದನಿಗೆ ಹೇಳ್ತಾನೆ ದಕ್ಷಿಣ ಒಂದು ಕಥೆಯನ್ನು ಈ ದಕ್ಷನು ಆ ರೀತಿಯಾಗಿ ಮಾಡಿದಂಥ ತಪಸ್ಸಿಗೆ ಪ್ರತ್ಯಕ್ಷ ಭವತ್ ಶಿವಾ ಜಗದಂಬಾಂ ಪೂಜೆಯ ದಕ್ಷಸ್ಯ ಆ ರೀತಿಯಾಗಿ ಜಗದಂಬೆಯಾದ ದೇವಿಯನ್ನು ಆರಾಧಿಸ್ತಾ ಅಂತಹ ದಕ್ಷನಿಗೆ ಶಿವ ಶಿವೆಯು ದೇವಿಯು ಪ್ರತ್ಯಕ್ಷಗಳಾದಳು ಪ್ರಸನ್ನಳಾಗಿ ಪ್ರತ್ಯಕ್ಷಗಳಾದಳು ಅವಳ ಅಕ್ಷ ಎದುರಿಗೆ ಪ್ರತಿ ಎದುರಿಗೆ ಬಂದು ನಿಂತಳು ಅಂತ ಇಂದ್ರಿಯಗಳ ಗೋಚರಳಾದಳು ನಮ್ಮ ಕಣ್ಣಿಗೆ ತೂರ್ವಡಾಲು ತ ಪ್ರತ್ಯಕ್ಷ ದೃಷ್ಟ ಜಗದಂಬಾಂ ಜಗನ್ಮಯೀ ಕೃತಕೃತ್ಯವ ಆತ್ಮ ಮೇನೇ ದಕ್ಷ ಪ್ರಜಾಪತಿ ಜಗದ್ರೂಗುರು ಜಗನ್ಮತಿಯಾದ ದೇವೀ ಪ್ರತ್ಯಕ್ಷ ನೋಡಿ ದಕ್ಷಬ್ರಹ್ಮಣಾನ್ ಕೃತಾರ್ಥನಾ ತಿಳ್ಕೊಂಡ ಸಿಂಹಸ್ಥ ಕಾಳಿ ಕಾಕೃಷ್ಟ ಚಾರುವಕ್ತುರ್ಭುಜಾಂ ವರದಾಭಯ ನೀಲಬ್ಜಖಡ್ಗಹಸ್ತ ಮನೋಹರಾಂ ದೇವಿ ಹೇಗಿದ್ಲು ಅಂತೇಳಿ ವರ್ಣನೆ ಮಾಡ್ತಾರೆ ಆ ದೇವಿ ಸಿಂಹವನ್ನು ಏರಿದ್ದಳು ಸಿಂಹಸ್ಥಾಂ ಸಿಂಹವಾಹನೆಯಾಗಿ ಬಂದಿದ್ಲು ಕಾಲಿಕಾಂ ನೀಲವರ್ಣದ ಶರೀರ ಕಾಂತಿಯಿಂದ ಬೆಳಗ್ತಾ ಇದ್ಲು ಕಾಲಿಕಾ ಅಂದರೆ ಕಪ್ಪಗಿನ ಅಥವಾ ನೀಲ ನೀಲವರ್ಣ ಅಂಥೇಳಿ ಕೃಷ್ಣಾಂ ಅವಳ ಮುಖವು ಸುಂದರವಾಗಿತ್ತು ಚಾರುವಕ್ತಾಂ ಅಂತೇಳಿ ಸುಂದರವಾದ ಮುಖ ಕೃಷ್ಣ ಅಂದರೆ ಕಪ್ಪುವರ್ಣ ಅಥವಾ ನೀಲಮೇಘಶ್ಯಾಮ್ ವರ್ ನೀಲಮೇಘಶ್ಯಾಮಳ ವರ್ಣ ಕಪ್ಪಗಿನ ಮೋಡ ನೀಲವರ್ಣನ ಮಾಡ ಚತುರ್ಭುಜಾಂ ನಾಲ್ಕು ಬಾಹುಗಳು ವರದ ಅಭಯ ನೀಲಾಬ್ಜ ಖಡ್ಗ ಹಸ್ತ ವರದ ಮುದ್ರೆ ಅಭಯ ಮುದ್ರೆ ನೀಲಾಬ್ಜ ಅಂದರೆ ಕನ್ನೈದಿಲೆ ನೀಲಿಯ ತಾವರೆ ನೀಲೋತ್ಪಲ ಅಂತ ಹೇಳ್ತಾರೆ ಪಶ್ಯ ನೀಲೋತ್ಪಲ ದ್ವಂದ್ವಾಗ್ನಿಸ್ಸರಂತಿ ಸಿತಾಶರ ಅಂತ ಹೇಳಿ ಅತಿಶಯೋಕ್ತಿ ಅಲಂಕಾರಕ್ಕೆ ಒಂದು ಉದಾಹರಣೆ ಕೊಡ್ತಾರೆ ಅಲಂಕಾರಗಳಲ್ಲಿ ಒಂದು ಅತಿಶಯೋಕ್ತಿ ಅಲಂಕಾರ ಅಂಥೇಳಿ ಅಂದರೆ ಪಶ್ಯ ನೋಡು ನೀಲೋತ್ಪಲ ದ್ವಂದ್ವಾ ಎರಡೂ ಕನ್ನೈಲಿಗಳಿಂದ ನೀಲೋತ್ಪಲಗಳಿಂದ ನೀಲತಾವರೆಗಳಿಂದ ನಿಸ್ಸರಂತೆ ಸಿತಾಶರಾಹ ಅತ್ಯಂತ ಹರಿತವಾದಂತಹ ಬಾಣಗಳು ಬೆಳ್ಳಗಿನ ಬಾಣಗಳು ಪ್ರಜ್ವಲಿಸತಕ್ಕಂತಹ ಕಾಂತಿಯುತವಾದ ಬಾಣಗಳು ಹೊರಬರ್ತಾಯಿವೆ ಅಂಥೇಳಿ ಅಲ್ಲಿ ಹೋಲಿಕೆ ಮಾಡಿದ್ದೆ ಕವಿ ಅತಿಶೋಕ್ತಿ ಅಲಂಕಾರ ಇದು ಅಂದರೆ ಒಬ್ಬಳು ತರುಣಿಯ ಸುಂದರಿ ಆದಂಥ ತರುಣಿಯ ಎರಡು ಕಣ್ಣುಗಳನ್ನು ನೀಲೋತ್ಪಲಗಳಿಗೆ ಹೋಲಿಸಿದ್ದಾನೆ ಅವಳ ಕಣ್ಣುಗಳಿಂದ ಬರತಕ್ಕಂತಹ ಓರೆ ನೋಟ ಏನಿದೆ ಕುಡಿನೋಟ ಅದು ತೀಕ್ಷ್ಣ ಎಷ್ಟು ತೀಕ್ಷ್ಣವಾಗಿತ್ತು ಅಂತೇಳಿ ಹೇಳಿದರೆ ಪಶ್ಯ ನೀಲೋತ್ಪಲದ್ದು ಒಂದ್ವಾನಿಸ್ರು ಅಂದರೆ ಸ್ಥಿತಾಶರಹ ಬಾಣಗಳಂತೆ ಹರಿತವಾದ ಬಾಣಗಳಂತೆ ಇತ್ತು ಅವಳ ದೃಷ್ಟಿ ಇನ್ನೊಬ್ಬಳನ್ನು ಚುಚ್ಚುವಂತಿತ್ತು ಅಂತೇಳಿ ಅಂದರೆ ಘಾಸಿ ಮಾಡುವಂತೆ ಅಂಥೇಳಿ ಹೋಲಿಕೆ ಅತಿಶಯೋಕ್ತಿ ಅಲಂಕಾರ ಹಾಗೆ ನೀಲೋತ್ಪಳ ಅಂದರೆ ಕನ್ನ ಇದಿಲೆ ನೀಲ ತಾವರೆ ಅಂತಹ ಸಿಂಹಸ್ಥಾಂ ಕಾಲಿಕಾಂ ಕೃಷ್ಣಾಂ ಚಾರುವಕ್ತಾಂ ಚತುರ್ಭುಜಾಂ ವರದಾಭಯ ನೀಲಾಬ್ಜ ಖಡ್ಗ ಹಸ್ತಂ ವರದ ಮುದ್ರೆ ಅಭಯ ಮುದ್ರೆ ಕನ್ನ ಇದಿಲೆ ಒಂದು ಕೈಯಲ್ಲಿ ಆಮೇಲೆ ಖಡ್ಗ ಇವುಗಳನ್ನು ಧರಿಸಿದೆ ನಾಲ್ಕು ಕೈಯಲ್ಲಿ ಹ್ಞೂ ವರವನ್ನು ಕೊಡ್ದ ಮುದ್ರೆ ಅಭಯ ಮುದ್ರೆ ವರವನ್ನು ಕೊಡ್ದ ಕನ್ನ ಮುದ್ರೆ ಕನ್ನ ಇದಿಲೆ ಖಡ್ಗ ಹೀಗೆ ನಾಲ್ಕು ಹೀಗೆ ಮನೋಹರಾಂ ಅತ್ಯಂತ ಸುಂದರಿಯೂ ಆಗಿರ್ತಕ್ಕಂತಹವಳು ಮನಸ್ಸನ್ನು ಅಪಹರಿಸ್ತಕ್ಕಂತಹ ರೂಪವನ್ನು ನೋಡುವವಳು ಆಹಾರಕ್ತನಯಾನ ಚಾರು ಮುಕ್ತಕೇಶೀಂ ಜಗತ್ಪ್ರಸೂ ತುಷ್ಟಾ ವಾಭಿಶ್ಚಿತ್ರ ಅಂದರೆ ಸುಪ್ರಣಮ್ಯಾಥ ಸುಪ್ರಭಾಂ ಆರಕ್ತನಯಾಮಂ ಕೆಂಪಾದ ಕಣ್ಣುಳು ಸುಂದರಿಯು ನಸು ಕೆಂಪಾದ ಕಡೆಗುಣ್ಣುಳುಳು ಹುಳವಳು ಆಗಿದ್ದಳು ಚಾರು ಮುಕ್ತಕೇಶೀಂ ಸುಂದರವಾದ ಅವಳ ಮುಕ್ತಕೇಶ ಅಂದರೆ ಕೇಶಪಾಶವು ಬಿಚ್ಚಿ ಕೆದರಿ ಹೋಗಿ ಬಹು ಸುಂದರವಾಗಿ ಕಾಣಿಸುತ್ತಾ ಜಗತ್ಪ್ರಸೂಮ್ ಅಂತಹ ಅಪೂರ್ವ ಶಾಂತಿಯನ್ನು ಬೀರುತ್ತ ಕಾಂತಿಯನ್ನು ಬೀರುತ್ತಾ ಇತ್ತದು ಹೀಗಿರ್ತಕ್ಕಂತಹ ಜಗನ್ಮಾತೆಯಾದಂತಹ ಜಗತ್ತನ್ನು ಹುಟ್ಟಿಸ್ತಕ್ಕಂಥವಳು ಜಗತ್ಪ್ರಸೂಹು ಜಗತ್ತಿನ ತಾಯಿ ಪ್ರಸೂಹು ಅಂದರೆ ತಾಯಿ ಜಗತ್ಪ್ರಸೂ ಅಂತವಳನ್ನು ತುಷ್ಟಾಪಿ ಹ್ಞೂ ಅಂದರೆ ತುಷ್ಟಾವ ಸ್ತುತಿಸಿದ ತುಷ್ಟಾವ ಅಂತೇಳಿ ಹ್ಞೂ ಅವನು ಅವಳನ್ನು ಪ್ರಸನ್ನಗೊಳಿಸಿದ ತುಷ್ಟಗೊಳಿಸಿದ ಸಂತುಷ್ಟರನ್ನಾಗಿ ಮಾಡಿದ ಸ್ತುತಿಗಳಿಂದ ವಾಗ್ಭಿಹಿ ತನ್ನ ಮಾತುಗಳಿಂದ ಸ್ತೋತ್ರಗಳಿಂದ ಚಿತ್ರಾಭಿಹಿ ಅತ್ಯಂತ ವಿಚಿತ್ರವಾದಂತಹ ಅನೇಕ ವಾಕ್ಗಳಿಂದ ಹೇಗೆ ಸ್ತುತಿಸಿದ ವಾಗ್ಭಿಹಿ ಚಿತ್ರಾಭಿಹಿ ಸುಪ್ರಣಮ್ಯ ಅಥ ನಮಸ್ಕರಿಸಿ ಸುಪ್ರಭಾಂ ಆ ಅಪೂರ್ವ ಕಾಂತಿಯದಿಂದ ಬೆಳಗುತ್ತಾ ಇದ್ದಂಥ ಅವಳನ್ನು ಪ್ರಭೆಯಿಂದ ಬೆಳಗುತ್ತಾ ಇದ್ದಂಥ ಅವಳನ್ನು ಕುರಿತು ಸ್ತುತಿ ಮಾಡಿದ ನಮಸ್ಕರಿಸಿ ದಕ್ಷಾಚ ಜಗದಂಬ ಮಹಾಮಾಯೇ ಜಗದೀಶೇ ಮಹೇಶ್ವರಿ ಕೃಪಾಂಕೃತ್ವಾ ನಮಸ್ತೆಸ್ತು ದರ್ಶಿದಂತೆ ವರುಮಃ ದಕ್ಷ ಹೇಳ್ತಾನೆ ಓ ಜಗನ್ಮಾತೆ ಆದಿಮಾಯಿ ಎನಿಸಿದ ನೀನು ಜಗದೌಡೇಳು ಓ ಪರಮೇಶ್ವರಿ ನಿನಗೆ ನಮಸ್ಕಾರ ನನ್ನಲ್ಲಿ ಅನುಗ್ರಹವನ್ನು ಇಟ್ಟು ಈ ನಿನ್ನ ಸ್ವರೂಪವನ್ನು ಪ್ರತ್ಯಕ್ಷವಾಗಿ ತೋರಿಸಿದ್ದೀಯಾ ಪ್ರಸೀದ ಭಗವತ್ಯಂಬ ಪ್ರಸೀದ ಶಿವರೂಪಿಣಿ ಪ್ರಸೀದ ಭಕ್ತವರದೇ ಜಗನ್ಮಯೇ ನಮೋಸ್ತುತೇ ಮಹಾಮಹೀಳೋ ಮಾತೇ ಪ್ರಸನ್ನಡಾಗು ಶಂಕರ ಸ್ವರೂಪಳು ಭಕ್ತರು ಇಷ್ಟಾರ್ಥವನ್ನು ಸಲ್ಲಿಸುವಾದ ದೇವಿ ಪ್ರಸನ್ನಳಾಗು ಜಗತ್ತನ್ನು ಮೋಹಗೊಳಿಸುವ ಆದಿ ಮಾಯಾದ ನಿನಗೆ ನಮಿಸ್ತೇನೆ ಅಂತೇಳಿ ಹೇಳ್ತಾನೆ ಬ್ರಹ್ಮೋಚ ಇಸ್ತುತ ಮಹೇಶಾನಿ ದಕ್ಷಿಣ ಪ್ರಯತಾತ್ಮನ ಉಚ ದಕ್ಷಂ ಜ್ಞಾಪಿ ಸ್ವಯಂ ತತ್ಸೇಪ್ ತೇಪ್ ಸಿಂ ಬ್ರಹ್ಮ ಹೇಳ್ತಾನೆ ಎಲ್ಲ ಹೀಗೆ ವಿನೀತನಾಗಿ ದಕ್ಷನು ಸ್ತುತಿಸಲು ಪರಮೇಶ್ವರಿಯು ದಕ್ಷಣೆ ಇಷ್ಟವನ್ನು ತಿಳಿದವಳು ಆದರೂ ತಿಳಿಯದವಳು ಹೇಗೆ ಹೇಳ್ತಾಳೆ ದೇವ್ಯು ವಾಚ ತುಷ್ಟ ಅಹಂ ದಕ್ಷ ಭವತಃ ಸದ್ಭಕ್ತ್ಯ ಹಿ ಅನ್ಯ ಹಿ ಅನಯಾ ಭೃಷಂ ಹ್ಯನಯಾ ಭೃಷ್ ವರಂ ವೃಣೀಶ್ವ ಸ್ವಾಭೀಷ್ಟಂ ವರಂ ವೃಣೀಶ್ವ ಸ್ವಾಭೀಷ್ಟಂ ಆ ದೇಯಂ ವಿದ್ಯತೆ ದೇವಿ ಹೇಳ್ತಾಳೆ ಎಲ್ಲ ದಕ್ಷಿಣೆ ನಿನ್ನ ಈ ಸದ್ಭಕ್ತಿನ ತುಂಬ ಸಂತುಷ್ಟಲಾಗಿದ್ದೇನೆ ಬೇಕಾದ ವರವನ್ನು ಕೇಳು ನಿನಗೆ ಕೊಡೋದಿರುವಂತಹ ವರ ಯಾವುದೂ ಇಲ್ಲ ಯಾವುದನ್ನು ಕೇಳಿದರೂ ಕೊಡ್ತೇನೆ ಅಂತೇಳಿ ಹೇಳಿದ್ರು ನಾ ಅದೇಯಂ ವಿದ್ಯತೆ ಅಧೇಯವಾದ್ದು ಕೊಡೋದು ಕೊಡದೇ ಇರತಕ್ಕಂಥದ್ದು ಯಾವುದು ಇಲ್ಲ ಅಂತೇಳಿ ಹೇಳ್ತಾಳೆ ದೇಯ ಅಂದರೆ ಕೊಡೋದು ಯೋಗ್ಯವಾದದ್ದು ಧಾತು ಯೋಗ್ಯಂ ದೇಯಂ ಅಧೇಯಂ ಯೋಗ್ಯವಲ್ಲದ್ದು ಯಾವುದು ಇಲ್ಲ ಅಂತೇಳಿದ್ವಿ ನ ಅಂತೇಳಿ ಅದೇಯಂ ಬ್ರಹ್ಮೋ ವಾಚ ಜಗದಂಬ ವಚಶ್ರುತ್ವ ದತೋ ದಕ್ಷಃ ಪ್ರಜಾಪತಿ ನಾಮಂ ಸುಪ್ರಹೃಷ್ಟತರಪ್ರಾಹ ನಾಮ ಶಿವಾಂ ಬ್ರಹ್ಮ ಹೇಳಿದ ಎಲೈನಾರಧನೆ ಜಗನ್ಮಾತೆಯಾದ ದೇವಿ ಹೇಳಿದ ಮಾತುಗಳನ್ನು ಕೇಳಿ ದಕ್ಷ ಬ್ರಹ್ಮ ತುಂಬ ದೇವಿಯನ್ನು ಪುನಃ ಪುನಃ ನಮಸ್ಕರಿಸುತ್ತಾ ದಕ್ಷ ಅಂದರೆ ಪ್ರಣಾಮ ಅಂತ ಹೇಳ್ತೇವಲ್ಲ ನಾವು ನಮಸ್ಕಾರಕ್ಕೆ ಅದನ್ನು ಇಲ್ಲಿ ಹೇಳಿದ್ದು ನಾಮಂ ನಾಮಂ ಅಂತೇಳಿ ನಮಸ್ಕರಿಸುತ್ತಾ ನಮಸ್ಕರಿಸುತ್ತಾ ಅಂತೇಳಿ ಪುನಃ ಪುನಃ ದಕ್ಷ ಉಚ ಜಗದಂಬ ಮಹಾಮಾಯೇ ಯಿತ್ವ ವರದಾ ಮಮ ಮಧ್ವಚ ಶೃಣು ಸು ಕಾಮಂ ಪ್ರಪೂರಯಾ ಒಂದು ಅಯ್ಯ ಜಗದಂಬೇ ಮಹಾಮಾಯೇ ನೀನು ನನಗೆ ವರದಳಾದಳೆ ಆದರೆ ವರವನ್ನು ಕೊಡ್ತೀಯ ಅಂತೇಳಿ ಆದರೆ ವರಂ ದದಾತಿ ಇದು ವರದ ಮಧ್ವಚಶ್ರೂನು ಸುಪ್ರೀತಿಯ ನನ್ನ ಮಾತನ ಪ್ರೀತಿಯಿಂದ ಕೇಳುವ ಮೊಮ್ಮ ಕಾಮಂ ಪ್ರಪೂರಯ ನನ್ನ ಇಚ್ಛೆಯನ್ನು ಪೂರ್ಣಗೊಳಿಸು ನನ್ನ ಇಷ್ಟಾರ್ಥವನ್ನು ಪೂರೈಸು ಅಂಥೇಳಿ ಈಡೇರಿಸು ಮಹಸ್ವಾಮಿ ಶಿವೋ ಯೋಹಿ ಸಜಾತೋ ಬ್ರಹ್ಮಣಸ್ಸುತಃ ರುದ್ರನಾಮ ಪೂರ್ಣರೂಪ ಅವತಾರ ಪರಮಾತ್ಮನಃ ಪರಮಾತ್ಮನ ಪೂರ್ಣ ರೂಪ ರುದ್ರನಾಮದಿಂದ ರುದ್ರ ಎಂಬ ನಾಮದಿಂದ ನನ್ನ ಸ್ವಾಮಿಯಾದಂತಹ ಶಿವನು ಯಾವನು ಬ್ರಹ್ಮನ ಮಗನಾಗಿ ಜನಿಸಿ ರುದ್ರನಾಗಿದ್ದಾನೋ ಪೂರ್ಣಾವತಾರನಾಗಿದ್ದಾನೋ ಪರಮಾತ್ಮನ ಶಿವತಾರೋ ನೋ ಜಾ ಕಾ ತತ್ ಪತ್ನಿ ತಮ್ಮೋಹಯ ಮಹೇಶನಾನಮವತಿ ದಕ್ಷಿತ ಶಿವೆ ಆದರೆ ಇದುವರೆಗೂ ಶಿವತಾರೋ ನೋ ಜಾ ಶಿವನ ಅವತಾರ ಆಗಿದೆ ಶಿವೆಯ ಅಂತ ನಿನ್ನ ಅವತಾರ ಇನ್ನೂ ಆಗಲಿಲ್ಲ ಹೀಗಿರಲು ನಿನ್ನ ಹೊರತು ಆ ರುದ್ರನ ಪತ್ನಿಯು ಯಾವಡಾಗ್ತಾಳೆ ಆದ ಕಾರಣ ನೀನು ಭೂಮಿಯಲ್ಲಿ ಅವತರಿಸಿ ಆ ರುದ್ರನನ್ನು ಮೋಹಗೊಳಿಸಬೇಕು ಅಂಥೇಳಿ ಕೇಳ್ತಾನೆ ಕ್ಷಿತವು ಶಿವೆ ಮಹೇಶಾನಂ ಮೋಹಯ ಅವತೀರ್ಯ ಅವತಾರ ಗುಣ ಅವತಾರ ಮಾಡಿ ತ್ಯದೃತೆ ತೋಹಾ ನ ಶಕ್ತನ ಕದಾಚನ ತಸ್ಮನ್ ಮಮ ಸುತ ಭೂತ್ ಹರಜಾ ನಿನ್ನ ಹೊರತು ಇನ್ಯಾವಳು ಆರುದ್ರನ ಮೋಹಗೊಳಿಸಲಾರಳು ಆರರು ಅದು ಕಾರಣ ಓ ದೇವಿಯೇ ನೀನು ನನ್ನ ಪುತ್ರಿಯಾಗಿ ಜನಿಸಿ ನನ್ನ ಪುತ್ರಿಯಾಗಿ ಜನಿಸಿ ಹರನ ಪತ್ನಿಯಾಗುವಂತೇಳಿ ಪ್ರಾರ್ಥಿಸ್ತಾನೆ ಇತ್ತಂಕೃತ್ವಾ ಸುಲೀಲಾಂಚವರ ಮೋಹಿನಿ ಮಮೈವೈಶ ವರೋ ದೇವಿ ಸತ್ಯಮುಕ್ತ್ರದ ಈ ರೀತಿ ನೀನು ಮಾಡಿ ನಿನ್ನ ಇಲ್ಲಿಯಿಂದ ಹರನನ್ನು ಇದು ಇದೇ ನನಗೆ ವರ ಸತ್ಯವನ್ನೇ ಹೇಳಿದ್ದೇನೆ ನಿನ್ನ ಮುಂದೆ ನಿಜವಾದ ವರ ಇದು ನಾನು ಕೇಳುವಂಥದ್ದು ಅಂತೇಳಿ ಕೇಳ್ತಾನೆ ಕೇವಲ ಸ್ವಾರ್ಥಮಿತಿನೋ ಸರ್ವೇಶಾಂ ಜಗತಾಮಪಿ ಬ್ರಹ್ಮ ವಿಷ್ಣು ಶಿವಾನಂಚ ಬ್ರಹ್ಮಣ ಪ್ರೇರಿತ ಓಸ್ಮ್ಯಹಂ ಓ ದೇವಿಯೇ ಈವರವೂ ಕೇವಲ ನನಗೆಲ್ಲ ಸಕಲ ಜಗತ್ತಿಗೂ ಬ್ರಹ್ಮ ವಿಷ್ಣು ಶಿವ ಈವರಿಗೂ ಇಷ್ಟವಾದದ್ದು ಆದ ಕಾರಣವೇ ಬ್ರಹ್ಮನೀ ಕಾರ್ಯಕ್ಕಾಗಿ ನನ್ನನ್ನು ಪ್ರೇರೇಪಿಸಿದ್ದಾನೆ ಅಂತೇಳಿ ಹೇಳ್ತಾನೆ ಬ್ರಹ್ಮನಿಂದ ಪ್ರೇರಿಸಲ್ಪಟ್ಟಿದ್ದೇನೆ ಅಂತೇಳಿ ಪ್ರೇರಿತನಾಗಿದ್ದೇನೆ ಅಸ್ಮೀ ಅಹಂ ಪ್ರೇರಿತ ಅಸ್ಮಿ ಬ್ರಹ್ಮೋವಾಚ ಇತ್ಯಕರಣ್ಯ ಪ್ರಜೇಶಸ್ಯ ವಚನಂ ಜಗದ್ ಬಿಕಾ ಪ್ರತ್ಯುವಾಚ ವಿಹಸ್ಯೇತಿ ಸ್ಮೃತ್ವ ತಂ ಶಿವಂ ಬ್ರಹ್ಮ ಹೇಳ್ತಾನೆ ಆಗ ಜಗನ್ಮಾತೆಯಾದ ದೇವಿ ಈ ರೀತಿಯಾದ ಮಾತುಗಳನ್ನು ಕೇಳಿ ನಕ್ಕು ಬಳಿಕ ಮನಸ್ಸಿನಲ್ಲಿ ಶಿವನನ್ನು ಸ್ಮರಿಸಿ ದೇವಾಚ ತಾತ ಪ್ರಜಾಪತೇ ದಕ್ಷ ಶೃಣು ಮೇ ಪರಮಂ ವಚಃಃ ಸತ್ಯಂ ರವೀಮಿ ತ್ವದ್ಭಕ್ತ್ಯ ಸತ್ಯಂ ರವೀಮಿ ತ್ವದ್ಭಕ್ತ್ಯ ಸುಪ್ರಸನ್ನ ಅಖಿಲ ಪ್ರದಾ ಎಲೆ ದಕ್ಷ ಬ್ರಹ್ಮನೇ ಕೇಳು ನಿನ್ನಲ್ಲಿರುವ ವಾತ್ಸಲ್ಯದಿಂದ ಪ್ರಸನ್ನಳಾಗಿ ನಿನಗೆ ಸಕಲೆ ಇಷ್ಟ ಕೊಡ್ತೇನೆ ಯಾವ ವಾತ್ಸಲ್ಯ ವತ್ಸ ಭಾವ ನನ್ನ ಮಗಳಾಗಬೇಕ ಭಾವ ನಿಮ್ಮಲ್ಲಿ ಅಲ್ಲ ಅದರಿಂದ ಪ್ರಸನ್ನಳಾಗಿ ನಿನಗೆ ಸಕಲ ಇಷ್ಟ ಕೊಡ್ತೇನೆ ನಿಜವಾಗಿ ಹೇಳ್ತೇನೆ ಕೇಳು ಅಹಂತಪಸುತಾ ಭೂತ್ ತ್ವಜ್ಜಾ ಯಾಂ ಮಹೇಶ್ವರಿ ಭವಿಷ್ಯಾ ನ ವಶವರ್ತಿನಿ ಪರಮೇಶ್ವರಿ ಆದ ನಾನು ನಿನ್ನ ಭಕ್ತಿಗೆ ಮೆಚ್ಚಿ ನಿನ್ನ ಪತ್ನಿಯಲ್ಲಿ ಮಗಳಾಗಿ ಜನಿಸಿ ನಿನ್ನ ಇದರಲ್ಲಿ ಸಂಶಯವಿಲ್ಲ ಅಂತೇಳಿ ಹೇಳ್ತಾಳೆ ತಥಾ ಯತ್ನಂ ಕರಿಷ್ಯಾಮ ತಪಃಕೃತ್ವಾ ಸುಧುಸ್ಸಹಂ ಹರಜಾಯ ಭವಿಷ್ಯಾ ತದ್ವರಂ ಪ್ರಾಪ್ಯ ಚಾನಗ ಮತ್ತು ಆಗ ಮಾಡಿ ಶಿವನನ್ನು ಮೆಚ್ಚಿಸಿ ಆ ಶಿವನ ಪತ್ನಿಯಾಗುವಂತೆ ನಾನ ಕಾರ್ಯಸಿರ್ವಿಕಾರೀ ಸ ಪ್ರಭು ವಿಧೇರ್ ವಿಷ್ಣು ಸಂಸೇವ್ಯ ಪೂರ್ಣವೇ ಸದಾಶಿವಲ್ಲದೆ ಬೇರೆ ರೀತಿಯಿಂದ ಕಾರ್ಯಸಿದ್ಧಿ ಆಗಲಿಕ್ಕಿಲ್ಲ ಆ ಪರಮೇಶ್ವರ ಯಾವ ವಿಕಾರ ಇಲ್ಲದವನು ಬ್ರಹ್ಮವಿಷ್ಣುಗಳೂ ಅವನನ್ನು ಸೇವಿಸ್ತಾರೆ ಅವನು ಪೂರ್ಣಬ್ರಹ್ಮ ಪೂರ್ಣಪರಬ್ರಹ್ಮಸ್ವರುಪನು ಸದಾ ಮಂಗಳಸ್ವರು ಸದಾಶಿವ ಶಿವಾಂದ್ರೆ ಮಂಗಳ ಅಹಂ ತದಾ ದಾಸೀ ಪ್ರಿಯ ಜನ್ಮನ ಜನ್ಮನ ಮಮಸ್ವಾಮಿ ಸವೈ ಶಂಭುರ್ನಾಧರೋಪಿಹ ನಾನು ಆ ಶಿವನ ದಾಸಿಯು ಪ್ರತಿ ಅವತಾರದಲ್ಲಿಯೂ ನಾನೇ ಅವನ ಪ್ರಿಯು ಅನೇಕ ಅವತಾರಗಳನ್ನು ಧರಿಸಿದರೂ ಆ ಶಿವನೇ ನನ್ನ ಸ್ವಾಮಿಯು ಪತಿಯು ಅಂತೇಳಿ ಹೇಳ್ತಾಳೆ ವರ ಪ್ರಭಾವ್ ಭ್ರಕುಟೋರ್ ಅವತೀರ್ಣೋ ವಿಧೇಸ್ಸ ಅಹಂ ತದ್ವರೋಪೀಹ ಅವತರಿ ಅವತರಿಷ್ಯೇ ಆ ಶಿವನು ತಾನು ವಿಧಿಗೆ ಕೊಟ್ಟ ವರವನ್ನು ಸಲ್ಲಿಸುವುದಕ್ಕಾಗಿ ಈಡೇರಿಸುವುದಕ್ಕಾಗಿ ಇಲ್ಲಿ ವಿಧಿಯಲ್ಲ ಲಾಟರಿಯಿಂದ ಜನಿಸಿ ರುದ್ರನಾಗಿದ್ದಾನೆ ಅದೇ ರೀತಿ ಆ ವರದಂತೆಯೇ ಶಿವನ ಸಹ ಈಗ ಅವತಾರ ಮಾಡ್ತೀನಿ ನಿನಗೆ ವರವನ್ನು ಕೊಟ್ಟು ಅವತಾರ ಮಾಡ್ತೇನೆ ಆ ವರವನ್ನು ಈಡೇರಿಸಲಿಕ್ಕೆ ಗಚ್ಚಸ್ಸು ಭವನಂತಾತಮಯ ಜ್ಞಾತಾತೂತಿಕಾ ಹರಜಾಯಾ ಭವಿಷ್ಯಾಮಿ ಭೂತಾತೇತನಯ ಆಚಿರಾತ್ ಆದ ಕಾರಣ ಎಲ್ಲ ದಕ್ಷಣ ಈಗ ನೀನು ಮನೆಗೆ ಹೋಗು ಮುಂದೆ ಸ್ವಲ್ಪ ಕಾಲದಲ್ಲಿ ಶಿವದೂತಿಯಾದ ನಾನು ನಿನ್ನ ಪುತ್ರಿಯಾಗಿ ಆ ಶಿವನ ಪತ್ನಿ ಆಗ್ತೇನೆ ಅಂತ ಹೇಳಿ ಅಭಯವನ್ನು ಕೊಡ್ತಾಳೆ ವರವನ್ನು ಪ್ರದಾನ ಮಾಡ್ತಾಳೆ ಇತ್ಯುಕ್ತ ಸದ್ವಚೋ ದಕ್ಷಂ ಶಿವಾಜ್ಞಾಂ ಪ್ರಾಪ್ಯ ಚೇತಸಿ ಪುನಃ ಪ್ರೋವಾಚ ಸಾ ದೇವಿ ಶಿವಪದಾಂ ಶಿವಪದಾಂಭುಜಂ ಹೀಗೆ ದೇವಿಯು ದಕ್ಷಿಣೆಗೆ ಹೇಳಿ ಮನಸ್ಸಿನಲ್ಲಿ ಶಿವನನ್ನು ಸ್ಮರಿಸಿ ಅವನ ಆಜ್ಞೆಯನ್ನು ಪಡೆದು ತಿರುಗಿ ಹೀಗೆ ಹೇಳ್ತಾಳೆ ಪರಂತು ಪಣ ಆಧೇಯೋ ಮನಸಾತೆ ಪ್ರಜಾಪತಿ ಶ್ರಾವಯ್ಯಾಮಿ ವೈ ಸತ್ಯಂಜಾನೀಹಿ ನೋ ಮೃಷ ಎಲೆ ದಕ್ಷಣೆ ಆದರೆ ನನ್ನ ಒಂದು ಪ್ರತಿಜ್ಞೆ ಇದೆ ಅದನ್ನು ಹೇಳ್ತೇನೆ ಅದನ್ನು ಮನಸ್ಸಿನಲ್ಲಿ ಜ್ಞಾಪಕವಾಗಿಟ್ಟುಕೊಳ್ಳಬೇಕು ಇದು ನಿಜವಾದ ಸುಳ್ಳಲ್ಲ ಅಂತ ಹೇಳಿ ಜ್ಞಾನೀಹಿ ಸತ್ಯಂ ನ ಮೃಷಾ ಯದಾ ಭವಾನ್ ಮೈ ಪುನರ್ಭವೇನ್ಮಂದಾದದಾ ತೇಹಂತ್ಯಕ್ಷೇ ನಿಜಂ ಸತ್ಯಂ ಸ್ವಾತ್ಮನ್ಯ ಸ್ವಾತ್ಮನ್ಯ ಅಸ್ಮ್ಯಥ ವೇತರಾಂ ವಾ ಇತರಾಂ ಅಂದರೆ ನಿನ್ನ ಪುತ್ರಿಯಾದ ನನ್ನಲ್ಲಿ ನೀನು ಯಾವಾಗಲಾದರೂ ತಿರಸ್ಕಾರ ಭಾವವನ್ನು ತೋರಿಸಿದ್ದೆ ಆದರೆ ಆ ಕೂಡಲೇ ಆ ಶರೀರವನ್ನು ಬಿಡ್ತೇನೆ ಇದು ನಿಜವಾದು ಅಂತೇಳಿ ಹೇಳ್ತಾಳೆ ಅಂದರೆ ಅವಳು ಮೊದಲೇ ಅದನ್ನು ತಿಳಿದವಳಾದ ಕಾರಣ ಮೊದಲೇ ಹೇಳ್ತಾಳೆ ಹೀಗೀಗೆ ಆಗ್ತಾ ಆಗ್ಬೋದು ಮುಂದೆ ಅನ್ನತಕ್ಕಂಥದ್ದನ್ನು ಸೂಚ್ಯವಾಗಿ ತಿಳಿಸ್ತಾ ಇದ್ದಾಳೆ ಹಾಗೆ ಅನಾದರ ಮಾಡಿದಲ್ಲಿ ನಾನು ಕೂಡಲೇ ಶರೀರವನ್ನು ಬಿಡ್ತೇನೆ ಏಷ ದತ್ತಸ್ತವ ವರಹ ಪ್ರತಿ ಸರ್ಗಂ ಪ್ರಜಾಪತಿ ಅಹಂತವ ಸ್ವತಃ ಭೂತ್ವಾ ಭವಿಷ್ಯಾಮಿ ಹರಪ್ರಿಯಾ ಎರಡು ದಕ್ಷ ಪ್ರಜಾಪತಿಯೇ ನಡೆಯುವಂತೆ ಈ ವರವನ್ನು ನಿನಗೆ ಕೊಟ್ಟಿದ್ದೇನೆ ನೋಡಿ ದಕ್ಷಪುತ್ರಿಯಾಗಿ ಸತಿಯಾಗಿ ಪ್ರತಿ ಕಲ್ಪ ಇದು ಈ ಘಟನೆ ನಡೆಯುತ್ತದೆ ಅಂತೇಳಿ ಹೇಳ್ತಾರೆ ನೋಡಿ ಒಂದು ಕಲ್ಪ ಅಂದರೆ ಬ್ರಹ್ಮ ಒಂದು ದಿವಸ ಹದಿನಾಲ್ಕು ಮನ್ ಕಾಲ ಹಗಲು ಹದಿನಾಲ್ಕು ಮನ್ ಕಾಲ ರಾತ್ರಿ ಆ ಒಂದು ಅವಧಿ ಹಾಗಾಗಿ ಇಪ್ಪತ್ತೆಂಟು ಮನ್ವಂತರಗಳಲ್ಲಿ ಒಮ್ಮೆ ಪ್ರತಿ ಕಲ್ಪದಲ್ಲಿಯೂ ನಡೀತದೆ ಇದು ಅಂಥೇಳಿ ಹೇಳ್ತಾಳೆ ಸತಿಯೇ ಅವತಾರ ಹಾಗೆ ಅಂದರೆ ದಕ್ಷಪುತ್ರಿಯಾಗಿ ಆಮೇಲೆ ದಾಕ್ಷಾಯಣಿ ಅದೇ ಅಂತೇಳಿ ಹೆಸರು ಬರ್ತದೆ ದಕ್ಷಿಣ ಪುತ್ರಿಯಾಗಿ ಅವಳನ್ನು ಶಿವನಿಗೆ ಗಿರಿಜಾ ಕಲ್ಯಾಣ ಗಿರಿಜಾ ಕಲ್ಯಾಣ ಬೇರೆ ಪಾರ್ವತಿಯಾಗಿ ಅದು ಮುಂದಿನ ಜನ್ಮ ಈ ದಕ್ಷಪುತ್ರಿಯಾಗಿ ಮದುವೆ ಆಗತಕ್ಕಂಥ ವಿಚಾರ ಇದು ಪ್ರತೀಕಲ್ಪದಲ್ಲಿ ನಡೆಯುತ್ತದೆ ಅಂಥೇಳಿ ಶಿವನನ್ನು ವಿವರಿಸತಕ್ಕಂಥದ್ದು ಆಮೇಲೆ ಹೇಳ್ತಾಳೆ ಆ ಬ್ರಹ್ಮೋವಾಚಯ ಯೋ ಮುಕ್ತ ಮಹೇಶಾನಿ ದಕ್ಷ್ಯ ಪ್ರಜಾಪತಿ ಪ್ರಜಾಪತಿಂ ಅಂತರ್ದಧೆ ಧೃತತ್ರ ಸಮ್ಯಕ್ ದಕ್ಷ ಪಶ್ಚತ ಹೀಗೆ ದಕ್ಷಿಣಿಗೆ ಹೇಳಿ ಬ್ರಹ್ಮ ಹೇಳ್ತಾನೆ ಹೀಗೆ ದಕ್ಷಿಣಿಗೆ ದೇವಿಯು ಹೇಳಿ ಪರಮೇಶ್ವರಿಯು ಅವನು ನೋಡ್ತಾ ಇದ್ದಂತೆ ಅಲ್ಲಿ ಅಂತರ್ಜ್ಞಾನ ಅಂತರ್ಹಿತಾಂ ಸ ಸದಕ್ಷೋಪಿ ನಿಜಾಶ್ರಮ ನಿಜಾಶ್ರಮ ಜಗಾಮಚ ಮುದನ್ ಲೇಭೆ ಭವಿಷ್ಯತಿ ಸುತೇತಿ ಸಾ ದೇವಿಯು ಆಗಲು ಶಿವನು ದಕ್ಷನು ತನ್ನ ಆಶ್ರಮಕ್ಕೆ ತೆರಳುತ್ತಾನೆ ಅಲ್ಲಿ ಅವನು ದೇವಿ ತನ್ನ ಪುತ್ರಿ ಆಗ್ತಾಳೆ ಅಂತ ತಿಳಿದು ತುಂಬ ಹರ್ಷಗೊಳ್ತಾನೆ ಇತಿ ಶ್ರೀ ಶಿವಮಹಾಪುರಾಣೇ ರುದ್ರ ಸಂಹಿಂ ಸತೀಖಂಡೇ ದ್ವಾದಶೋಧ್ಯಾ ಇಲ್ಲಿಗೆ ಶಿವಪುರಾಣದ್ರಸಂಹಿತೆಯಲ್ಲಿ ಸತೀಖಂಡದಲ್ಲಿ ರಕ್ಷನಿಗೆ ದೇವಿಯಿಂದ ವರ ಪ್ರಧಾನ ಎನ್ನತಕ್ಕಂತಹ ಹನ್ನೆರಡನೇ ಅಧ್ಯಾಯ ಮುಗಿಯಿತು ಹರಿರಾಮ ಓಂ ತತ್ಸತ್ ಶಿವಾರ್ಪಣಮಸ್ತು